ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಬನಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ದಾಸರು ಪರಮಾತ್ಮ ಜೀವರಲ್ಲಿರ್ತಕ್ಕಂಥ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಬೃಹತಿ ಎಂಬ ಸುನಾಮದಿಂ ಕರೆಸಿ ಪುರುಷ ನಾಡಿಗಳು ಸ್ತ್ರೀ ನಾಡಿಗಳು ಬಲಭಾಗದಲ್ಲಿ ಮೂವತ್ತಾರು ಎಡಭಾಗದಲ್ಲಿ ಮೂವತ್ತಾರು ಸಾವಿರ ಇಡನಾಡಿಗಳು ಮತ್ತು ಪಿಂಗಳ ನಾಡಿಗಳು ಅಂತ ಒಟ್ಟು ಸೇರಿ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಬೃಹತಿ ಎಂಬ ಸುನಾಮದಿಮ್ ಕರೆಸಿ ಆ ರೀತಿಯಾಗಿ ಎಪ್ಪತ್ತೆರಡು ಸಾವಿರ ನಾಡಿಗೆ ತ ದೇವತಾಂತರ್ಗತನಾಗಿ ಆ ಮೂಲಕ ಜೀವನಿಗೆ ಅನ್ನ ತಿಂದಿದ್ದು ಪಚನ ಆಗೋದಿರಲಿ ಅಥವಾ ಮಲಮೂತ್ರಾದಿಗಳಾಗಿ ಆ ಭಾಗ ಹೊರಗೆ ಹೋಗೋದಾಗಲಿ ಅನ್ನದ ಪರಿಣಾಮದಿಂದ ದೇಹಕ್ಕೆ ಮನಸ್ಸಿಗೆ ತುಷ್ಟಿ ಪುಷ್ಟಿ ಇದೆಲ್ಲವೂ ಆಗತ್ತೆ ಅಂತ ತಿಳಿಸಿ ಈಗ ಈ ಪದ್ಯದಲ್ಲಿ ಹೇಳ್ತಾರೆ ಷಡ್ರಸಗಳು ಹದಿನೆಂಟು ರಸಗಳಾಗಿರ್ತಕ್ಕಂಥದ್ದು ಯಾವ ರೀತಿಯಾಗಿ ಅಂತೇಳಿ ಆರು ರಸ ಸತ್ವಾದಿ ಭೇದ ದಲಾರು ಸಾರಾ ಸಾರ ಅನೀತ ಖಂಡ ಖಂಡ ಈ ರಧಿಕ ಎಪ್ಪತ್ತು ಮಾರವಣನ ರಸಕ್ಕೆ ರೂಪ ಶರೀರದಲ್ಲಿ ಭೋಜ್ಯ ಸುಪದಾರ್ಥದಿ ತಿಳಿದು ಬೊಂಜಿಪುತು ಆರು ರಸಗಳು ಯಾವ್ಯಾವುದು ಅಂದರೆ ಉಪ್ಪು ಹುಳಿ ಖಾರ ಕಹಿ ಸಿಹಿ ಮತ್ತು ಒಗರು ಅಂತ ಆರು ರಸಗಳು ಸತ್ವಾದಿ ಬೇದದಿ ಸತ್ವ ರಜಾ ಮತ್ತು ತಮೋ ಗುಣಗಳು ಈ ಷಡ್ರಸಗಳನ್ನು ಗುಣತ್ರಯಗಳಿಂದ ಹೆಚ್ಚಿದರೆ ಅಂದರೆ ಆರು ಇಂಟು ಮೂರು ಇಸಿಕೊಳ್ತು ಆರು ರಸ ಸತ್ವಾದಿ ಭೇದದಿ ಆರು ಮೂರಾಗಿ ಅವು ಅಂಥೇಳಿ ಮಧುರ ಆಮ್ಲ ಲವಣ ತಿತ್ತ ಕಟು ಕಷಾಯ ಅಂತ ಆರು ರಸಗಳನ್ನು ಹೇಳಿದ್ವಿ ಇದು ಲೋಕವ್ಯವಹಾರದಲ್ಲಿ ಹೇಳ್ತಕ್ಕಂಥದ್ದು ಆದರೆ ಪಾಕಶಾಸ್ತ್ರ ಅಥವಾ ಸೂದಶಾಸ್ತ್ರದಲ್ಲಿ ಬೇರೆ ಆರು ರಸಗಳನ್ನು ಹೇಳ್ತಾರೆ ಅವು ಯಾವುದು ಸಾರ ಅಸಾರ ನೀತ ಅನೀತ ಖಂಡ ಅಖಂಡ ಅಂತೇಳಿ ಆ ಆರು ರಸಗಳು ಮಧುರ ಇರ್ತಕ್ಕಂಥ ಎಲ್ಲ ಪದಾರ್ಥಗಳಲ್ಲಿ ಇರುತ್ತೆ ಅಂತ ವಿಜಯದಾಸರು ಕೂಡ ತಮ್ಮ ಸುಳ್ಳಿಯಲ್ಲಿ ಉಲ್ಲೇಖ ಮಾಡ್ತಾರೆ ವಾರಿಲಿ ಮಧುರವೇ ಪ್ರಾಮುಖ್ಯವೆನಿಸುವುದು ಅಂತ ನೀರಿನಲ್ಲಿ ಮಧುರ ಅಂದರೆ ಸಿಹಿ ಅಂಶವೇ ಪ್ರಾಮುಖ್ಯ ಅಂಥೇಳಿ ಎಲ್ಲ ಪದಾರ್ಥಗಳು ಸಿಹಿ ಇದ್ದರು ಉದಾಹರಣೆಗೆ ಹಾಲು ಹಾಲಿನ ಮಾಧುರ್ಯ ಸಿಹಿ ಅಂತ ಹೇಳ್ತೀವಿ ಅದಕ್ಕೆ ಮುಂದಿನ ಸಂಧಿಗಳಲ್ಲಿ ಪದ್ಯಗಳಲ್ಲಿ ಹೇಳ್ತಾರೆ ವಿಷಾದ ಅಂತ ಅದನ್ನು ಗುರು ಗುರುತಿಸೋದು ಅಂಥೇಳಿ ಬೆಲ್ಲ ಹೇಗಿದೆ ಅಂದರೆ ಸಿಹಿ ಇಂತೀವಿ ಅದಕ್ಕೆ ತೀಕ್ಷ್ಣ ಅಂತ ಹೇಳ್ತಾರೆ ಹಲಸಿನ ಹಣ್ಣು ಫಲ ಅದರೊಳಗೆ ಏನು ಮಾಧುರ್ಯ ಇದೆ ಅಂದರೆ ಸಿಹಿ ಅಂತೀವಿ ಅಲ್ಲಿ ನಿರಹಾರ ಅಂತ ಹೀಗೆ ಬೇರೆ ಬೇರೆ ವಸ್ತುಗಳಲ್ಲಿ ಬೇರೆ ಬೇರೆ ಮಾಧುರ್ಯ ಘೃತದಲ್ಲಿ ಸ್ಥಿರ ಹೀಗೆ ವಿಷದ ಸ್ಥಿರ ತೀಕ್ಷ್ಣ ನಿರಹರ ಅಂಥೇಳಿ ಒಂದು ರೀತಿಯಾಗಿ ತಿಳಿಸ್ತಾರೆ ಈ ಆರು ಇಂಟು ಮೂರು ಅಂದರೆ ಸತ್ವಾದಿ ಭೇದದಿ ಮೂರು ಅಲ್ಲಿಗೆ ಹದಿನೆಂಟಾಯಿತು ಈ ಹದಿನೆಂಟನ್ನು ಈ ನಾಲ್ಕರಿಂದ ಕ್ಷೀರ ಘೃತ ಬೆಲ್ಲ ಮತ್ತೆ ಫಲ ಅದರಲ್ಲಿರ್ತಕ್ಕಂಥ ವಿಷದ ಸ್ಥಿರ ತೀಕ್ಷ್ಣ ನಿರಾಹಾರ ಅಂತ ಈ ನಾಲ್ಕು ಗುಣಧರ್ಮಗಳಿಂದ ಅದನ್ನು ಗುಣಿಸಿದ್ರೆ ಎಪ್ಪತ್ತೆರಡು ಬರ್ತಾ ಇದೆ ಆ ಎಪ್ಪತ್ತೆರಡನ್ನು ವಿಶ್ವಾದಿ ಸಾವಿರ ರೂಪಗಳಿಂದ ಗುಣಿಸಿದ್ರೆ ಎಪ್ಪತ್ತೆರಡು ಸಾವಿರ ನಾಡಿಗಳು ಅಂತ ರೂಪಗಳು ಅಂತ ಈ ಮಧುರಾದ ರಸಗಳು ಅವುಗಳ ಪ್ರಭೇದಗಳಾಗಿರ್ತಕ್ಕಂಥ ಸಾರ ಅಸಾರ ನೀತ ಅನೀತ ಖಂಡ ಅಂತ ಅವು ಕೂಡ ಸಾತ್ವಿಕ ರಾಜಸ ತಾಮಸ ಅಂತ ಮತ್ತೆ ಮೂರು ಬಗೆಯಾಗಿ ಇರ್ತಕ್ಕಂಥದ್ದು ಭಗವದ್ಗೀತೆಯಲ್ಲಿ ಕೃಷ್ಣ ಹದಿನೇಳನೇ ಅಧ್ಯಾಯದಲ್ಲಿ ಸಾತ್ವಿಕ ರಾಜಸ ತಾಮಸ ಅಂತ ಮೂರು ರೀತಿಯಾಗಿರ್ತಕ್ಕಂಥ ಆಹಾರದ ಬಗ್ಗೆ ವಿವರಣೆಯನ್ನು ಕೊಡ್ತಾನೆ ಸಾತ್ವಿಕ ಆಹಾರದಿಂದ ಜೀವರಿಗೆ ಆಗ್ತಕ್ಕಂಥ ಉಪಯೋಗ ಅಂದರೆ ಆಯುಸ್ಸು ಚಿತ್ತಶುದ್ಧಿ ಬಲ ಮತ್ತು ಆರೋಗ್ಯಕ್ಕೆ ಕಾರಣ ಆಗ್ತಾ ಇದೆ ಮಧುರ ಮೊದಲಾಗಿರ್ತಕ್ಕಂಥ ರಸಗಳ ರೂಪ ಅಲ್ಲಿತ್ತು ಅಂತಾದರೆ ಅದನ್ನು ಸಾತ್ವಿಕ ಆಹಾರ ಅಂತ ಪರಿಗಣನೆ ಮಾಡೋದು ಅತಿಯಾಗಿರ್ತಕ್ಕಂಥ ಉಪ್ಪು ಹುಳಿ ಅಥವಾ ಖಾರ ಆ ರೀತಿಯಾಗಿರ್ತಕ್ಕಂಥದ್ದು ಅನಾರೋಗ್ಯಕ್ಕೆ ಕಾರಣ ಆಗ್ತದೆ ಅದರಿಂದ ಅದನ್ನು ರಾಜಸ ಅಂತ ಕರೆಯೋದು ಎಂಜಲಾಗಿದ್ದರೆ ಅಶುಚಿಯಾಗಿದ್ದರೆ ಅಥವಾ ನಿಷಿದ್ಧವಾಗಿರ್ತಕ್ಕಂಥ ವಾಸನೆಯನ್ನು ರೂಪವನ್ನು ಎಲ್ಲ ಹೊಂದಿದರೆ ಅದಕ್ಕೆ ತಾಮಸ ಪದಾರ್ಥಗಳು ಅಂತ ಈ ರೀತಿಯಾಗಿ ಕರೆಯುವಂಥದ್ದು ಹೀಗೆ ಸಾರ ಅಸಾರ ನೀತ ಅನೀತ ಖಂಡ ಅಖಂಡ ಅಂತ ಈ ರೀತಿಯಾಗಿ ಅಥವಾ ಕೆಲವು ವ್ಯಾಖ್ಯಾನಕಾರರು ಇನ್ನೊಂದು ರೀತಿಯಾಗಿ ತಿಳಿಸ್ತಾರೆ ಆ ಹದಿನೆಂಟು ಆರು ರಸಗಳು ಎಂಟು ಸಾತ್ವಿಕ ರಜಸ ತಾಮಸ ಅಂತ ಭೇದದಿಂದ ಏನು ಹದಿನೆಂಟನ್ನು ಮಾಡಿದ್ವಿ ಅದಕ್ಕೆ ವಿಷದ ತೀ ಸ್ಥಿರತೀಕ್ಷ್ಣ ನಿರಾಹಾರ ಅನ್ನೋದ್ರ ಬದಲಾಗಿ ಆಹಾರ ಪದಾರ್ಥಗಳು ಇರಬೇಕಾಗಿರ್ತಕ್ಕಂಥ ಗುಣಧರ್ಮಗಳನ್ನು ತಿಳಿಸ್ತಕ್ಕಂಥ ಸುರುಚಿ ರುಚಿರ ಸುಗಂಧ ಶುಚಿ ಅಂತ ಮುಂದಿನ ಪದ್ಯಗಳಲ್ಲಿ ತಿಳಿಸ್ತಾರೆ ಸುರುಚಿ ಅಂದರೆ ಆ ಪದಾರ್ಥಗಳು ರುಚಿಕಟ್ಟಾಗಿರಬೇಕು ರುಚಿರ ಅಂದರೆ ಮನೋಹರವಾಗಿ ಇರಬೇಕು ಸುಗಂಧ ಅಂದರೆ ಒಳ್ಳೆಯ ಸುವಾಸನಾಭರಿತವಾಗಿ ಇರಬೇಕು ಶುಚಿ ಅಂದರೆ ಶುಚಿಯಾಗಿ ಆ ಹದಿನೆಂಟಕ್ಕೆ ಈ ನಾಲ್ಕರಿಂದ ಗುಣಿಸಿದ್ರೆ ಎಪ್ಪತ್ತೆರಡು ರೂಪಗಳಾಗ್ತಾಯಿದೆ ಆ ಎಪ್ಪತ್ತೆರಡಕ್ಕೆ ವಿಶ್ವಾದಿ ರೂಪಗಳಿಂದ ಸಾವಿರ ರೂಪಗಳಿಂದ ಗುಣಿಸಿದ್ರೆ ಎಪ್ಪತ್ತೆರಡು ಸಾವಿರ ಅದರಿಂದ ಏನಾಯಿತು ಷಡ್ ರಸಗಳು ಎಂಟು ಗುಣತ್ರಯಗಳು ಎಂಟು ರಸಾಂತರ್ಗತ ರೂಪ ಚತುಷ್ಟಯಗಳು ಅದನ್ನು ವಿಶ್ವಾದಿ ಸಹಸ್ರ ರೂಪಗಳಿಂದ ಗುಣಿಸಿದಾಗ ಎಪ್ಪತ್ತೆರಡು ಸಾವಿರ ರೂಪಗಳು ಬಂತು ಹೀಗೆ ಭಗವಂತ ಶರೀರದಲ್ಲಿ ಆ ಎಪ್ಪತ್ತೆರಡು ಸಾವಿರ ನಾಡಿಗಳು ಹೇಗೆ ಹುತಪ್ರೋತವಾಗಿ ಶರೀರದಲ್ಲಿ ವ್ಯಾಪ್ತವಾಗಿದೆಯೋ ಆ ಎಲ್ಲ ನಾಡಿ ಅಭಿಮಾನಿ ದೇವತೆಗಳಲ್ಲಿ ಪರಮಾತ್ಮ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಬೃಹತ್ ನಾಮಕನಾಗಿ ವಾಸ ಆಗಿರ್ತಾನೆ ಇದ್ದು ಅವನು ಮಾಡ್ತಕ್ಕಂಥ ಕಾರ್ಯ ಏನು ಅಂದರೆ ಭೋಜ್ಯ ರಸಗಳನ್ನು ವಿಭಾಗ ಮಾಡಿ ಜಡಭೂತವಾಗಿರ್ತಕ್ಕಂಥ ರಸದ ಮೂಲಕ ಸ್ಥೂಲ ದೇಹಕ್ಕೆ ಉಪಚಯವನ್ನು ಕೊಡ್ತಾನೆ ಶರೀರಕ್ಕೆ ತುಷ್ಟಿಯನ್ನು ಪುಷ್ಟಿಯನ್ನು ಕೊಟ್ಟು ದೇಹವನ್ನು ಸಂರಕ್ಷಣೆ ಮಾಡ್ತಾನೆ ಇದೇ ಭೋಜನ ರಸಸಾರ ಸಂಧಿಯಲ್ಲಿರ್ತಕ್ಕಂಥ ಅನುಸಂಧಾನ ಜೀವ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಆ ಎಪ್ಪತ್ತೆರಡು ರೂಪಗಳು ಎಪ್ಪತ್ತೆರಡು ನಾಡಿಗಳಲ್ಲಿರ್ತಕ್ಕಂಥ ಅಂದರೆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿರ್ತಕ್ಕಂಥ ಆ ರೂಪಗಳನ್ನು ಹೇಳೋ ಕಾಲಕ್ಕೆ ರಸ ಅನ್ನೋದ್ರ ಮೂಲಕ ಸಂಖ್ಯಾಕ್ರಮದಿಂದನೂ ಕೂಡ ಅದನ್ನು ತಿಳಿಸ್ತಾರೆ ರ ಅಂದರೆ ರಕಾರ ಅವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಸಕಾರ ಅಂದರೆ ಅವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಏಳನೆಯ ಸ್ಥಾನ ಅಲ್ಲಿಗೆ ಇಪ್ಪತ್ತೇಳಾಯಿತು ಅದನ್ನು ಅಂಕಾನಂಬಾಮತೋಗತಿ ಅಂದರೆ ಎಪ್ಪತ್ತೆರಡು ಒಂದು ಇಲ್ಲಿ ಸಾರ ಅಂದರೆ ಕ್ಷೀರ ಮೊದಲಾಗಿರ್ತಕ್ಕಂಥ ಪದಾರ್ಥಗಳಲ್ಲಿರ್ತಕ್ಕಂಥ ರಸ ವಿಶೇಷಕ್ಕೆ ಸಾರ ಅಂತೇಳಿ ಈ ಸಾರ ಅನ್ನೋ ಗುಣಧರ್ಮದ ಅಥವಾ ರಸದ ಉತ್ಪತ್ತಿ ಹೇಗೆ ಅಂದರೆ ಅದು ಸತ್ವಗುಣವನ್ನು ಆಶ್ರಯ ಮಾಡಿಕೊಂಡು ಇರ್ತಕ್ಕಂಥದ್ದು ಸತ್ವಗುಣ ಪ್ಲಸ್ ರಜೋಗುಣದ ಅರ್ಧ ಭಾಗ ಸೇರಿ ಸಾರ ಅನ್ನೋ ರಸ ಅಸಾರ ಅಂಥೇಳಿದರೆ ಅದು ತಮೋಗುಣವನ್ನು ಆಶ್ರಯ ಮಾಡಿಕೊಂಡಿರ್ತಕ್ಕಂಥದ್ದು ತಮೋಗುಣ ಪ್ರಧಾನವಾಗಿ ಅದಕ್ಕೆ ಜೊತೆಗೆ ರಜೋಗುಣದ ಉಳಿದ ಅರ್ಧ ಭಾಗ ಸಾರಕ್ಕೆ ಅರ್ಧ ಭಾಗ ಸೇರ್ತಲ್ಲ ಆ ಉಳಿದ ಅರ್ಧ ಭಾಗ ಸೇರಿ ತಾಮ ತಮೋಗುಣ ಮತ್ತು ರಜೋಗುಣದ ಅರ್ಧ ಭಾಗ ಸೇರಿ ಅಸಾರದ ಉತ್ಪತ್ತಿ ಅದೇ ರೀತಿಯಾಗಿ ನೀತ ಅಂಥೇಳಿ ನೀತ ಅಂಥೇಳಿದರೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ರಸ ಅದಕ್ಕೆ ಅಂತ ಕರೆಯೋದು ಅದು ಎಲ್ಲ ಪದಾರ್ಥಗಳಲ್ಲೂ ಕೂಡ ಸಾಮಾನ್ಯವಾಗಿ ಇರ್ತಕ್ಕಂಥ ದ್ರವ್ಯಗತ ಪ್ರಮುಖವಾಗಿರ್ತಕ್ಕಂಥ ರಸ ಅಂಥೇಳಿ ಉದಾಹರಣೆಗೆ ಮಾಧುರ್ಯ ಅದಕ್ಕೆ ನೀತ ರಸ ಅಂತ ಕರೆಯೋದು ಕ್ಷೀರದಲ್ಲಿ ಒಂದು ಮಾಧುರ್ಯ ಇದೆ ಹಲಸಿನ ಹಣ್ಣಿಗೆ ಅದರಲ್ಲೇ ಸಿಹಿ ಇದೆ ಅದೊಂದು ಮಾಧುರ್ಯ ಇದೆ ಬೆಲ್ಲವನ್ನು ನೋಡಿದ್ರೆ ಅಲ್ಲೂ ಸಿಹಿ ಅಂಶ ಅಲ್ಲೂ ಮಾಧುರ್ಯ ಇದೆ ಹೀಗೆ ಎಲ್ಲ ಪದಾರ್ಥಗಳಲ್ಲೂ ಸಿಹಿ ಇದ್ದರೂ ಕೂಡ ಅದರದರದ್ದೇ ಆದ ಒಂದು ಮಾಧುರ್ಯ ವಿಶೇಷ ಏನಿದೆಯಲ್ಲ ಅದಕ್ಕೆ ನೀತ ರಸ ಅಂತ ಕರೆಯೋದು ಅದು ದ್ರವ್ಯಗತವಾಗಿ ಇರ್ತಕ್ಕಂಥ ಪ್ರಮುಖ ರಸಕ್ಕೆ ನೀತ ಅಂತ ಕರೆಯೋರು ಇದು ಆ ಧಾನ್ಯದಲ್ಲಿ ಇರ್ತಕ್ಕಂಥದ್ದು ಅಥವಾ ಆ ಪದಾರ್ಥದಲ್ಲಿ ಇರ್ತಕ್ಕಂಥದ್ದು ಈ ರಸಕ್ಕೆ ಸಂಬಂಧಪಟ್ಟಂತೆ ಜೀವಿಗಳಿಗೆ ಗೋಚರ ಆಗದೇ ಉಳಿದ ಐದು ರಸಗಳು ಏನಿದೆಯಲ್ಲ ಆ ರಸಗಳು ಕೂಡ ಅದರೊಳಗೆ ಸೇರಿರುತ್ತೆ ಅಸಾರ ಖಂಡ ಅಖಂಡ ಇತ್ಯಾದಿ ಐದು ರಸಗಳು ಉಳ್ದಿದ್ದಿದೆಯಲ್ಲ ಅದು ಕೂಡ ಆ ಪದಾರ್ಥದಲ್ಲಿ ಇರತ್ತೆ ಆದರೆ ಪ್ರಧಾನವಾಗಿ ಗೋಚಾರ ಆಗೋದು ಏನೋ ಪದಾರ್ಥವನ್ನು ತಿಂದ ತಕ್ಷಣ ಸಿಹಿ ಪದಾರ್ಥ ಅಂತ ಗೊತ್ತಾಗತ್ತೆ ಉಳಿದ ರಸಗಳಿಲ್ವ ಅಂತಾದರೆ ಇರತ್ತೆ ಪ್ರಧಾನವಾಗಿ ಯಾವುದಿದೆಯೋ ಅದಕ್ಕೆ ನೀತ ಅಂತ ಈ ರೀತಿಯಾಗಿ ಕರೀತಕ್ಕಂಥದ್ದು ಅನೀತ ಅಂದರೆ ಆ ರೀತಿಯಾಗಿರ್ತಕ್ಕಂಥ ನಿಯಮ ಏನಿಲ್ಲ ಅದಕ್ಕೆ ಅನೀತ ಅಂತ ಕರೆಯೋದು ಖಂಡ ಅಂದರೆ ಪೃಥಕ್ಕಾಗಿರ್ತಕ್ಕಂಥ ಒಂದು ಸಣ್ಣ ಭಾಗ ಆ ಅನ್ನದಲ್ಲಿರ್ತಕ್ಕಂಥ ರಸ ವಿಶೇಷ ಅದು ಒಂದು ಅಗಳಿನಲ್ಲೋ ಅಥವಾ ಒಂದು ತುತ್ತಿನಲ್ಲೋ ಇರ್ತಕ್ಕಂಥ ರಸವಿಶೇಷಕ್ಕೆ ಖಂಡ ಅಂಥೇಳೋದು ಅದೇ ಒಂದು ಡಬರಿ ಅನ್ನ ಅಥವಾ ಒಂದು ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥ ಅನ್ನ ಅಲ್ಲಿರ್ತಕ್ಕಂಥ ಪೂರ್ಣ ರೂಪಕ್ಕೆ ಅಖಂಡ ಅಂಥೇಳಿ ಆ ಎರಡೂ ಖಂಡ ಅಖಂಡ ಎರಡೂ ಪದಾರ್ಥಗಳಲ್ಲೂ ಕೂಡ ಭಗವಂತ ಪರಿಪೂರ್ಣನಾಗಿ ಇರ್ತಾನೆ ಚಿತ್ ಪ್ರಚುರ ರಸಗಳಲ್ಲಿ ರಸ ಅನ್ನ ಹೆಸರಿನಿಂದನೇ ರಸನಾಮಕನಾಗಿ ಭಗವಂತ ಇರ್ತಾನೆ ಆದರೆ ಅವನು ಚಿನ್ಮಯ ತಾನೇ ಜಡರಸ ಆಗ್ತಾನೆ ಅಂತ ಅನ್ಕೋಬಾರ್ದು ಚಿನ್ಮಯನಾಗಿ ಜ್ಞಾನಾನಂದ ಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮ ತಾನು ಆ ಪದಾರ್ಥಗಳಲ್ಲಿದ್ದು ತನ್ನ ಶುಭ ರಸವನ್ನು ಸ್ವಾಕ್ಯರಸವನ್ನು ಸ್ವೀಕಾರ ಮಾಡೋದ್ರಿಂದಲೇ ಚಿತ್ತಂತ ಅವನಿಗೆ ಪರಮಾತ್ಮನಿಗೆ ಹೆಸರು ಆ ಜಡಭೂತವಾಗಿರ್ತಕ್ಕಂಥ ರಸದಲ್ಲಿ ತಾನಿದ್ರೂ ಕೂಡ ಜ್ಞಾನಾನಂದಮಯನಾಗಿರ್ತಾನೆ ಭಗವಂತ ಅಂತ ಪ್ರಚೂರ ಅಂತೇಳಿದರೆ ಮಯ ಶಬ್ದೇ ಪ್ರಾಚುರ್ಯ ಅರ್ಥ ಅಂತೇಳಿ ಪರಮಾತ್ಮ ಹೀಗೆ ಆ ಎಲ್ಲ ರಸಗಳಲ್ಲೂ ಕೂಡ ನಿಯಮೇನ ಭಗವಂತ ಇದ್ದು ಎಲ್ಲಿಂದರೆ ಈ ಈ ಪದಾರ್ಥ ವಿಹಿತವಾಗಿರ್ತಕ್ಕಂಥ ಪದಾರ್ಥಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಬೇಕು ಜಡವಾಗಿರ್ತಕ್ಕಂಥ ಅನ್ನದಲ್ಲಿ ಅಥವಾ ಅನ್ನದ ರಸದಲ್ಲಿ ತನ್ನದೇ ಆಗಿರ್ತಕ್ಕಂಥ ಚಿತ್ ಪ್ರಚುರ ಚಿನ್ಮಯವಾಗಿರ್ತಕ್ಕಂಥ ರೂಪದಿಂದನೆ ಭಗವಂತ ವ್ಯಾಪ್ತನಾಗಿ ಇರ್ತಾನೆ ಆ ರೂಪಗಳಿಗೂ ರಸನಾಮಗಳೇ ಅಂದರೆ ಆದೇ ಹೆಸರಿನಿಂದ ಭಗವಂತ ಕರೆಸ್ಕೊತಾನೆ ಅಂತ ತಿಳ್ಕೊಬೇಕು ಭೋಜ್ಯವಾಗಿರ್ತಕ್ಕಂಥ ಅನಿಷಿದ್ಧವಾಗಿರ್ತಕ್ಕಂಥ ಅಥವಾ ವಿಹಿತವಾಗಿರ್ತಕ್ಕಂಥ ಉತ್ತಮ ಪದಾರ್ಥಗಳಲ್ಲಿ ಭಗವಂತ ಚಿನ್ಮಯನಾಗಿ ಎಪ್ಪತ್ತೆರಡು ರೂಪಗಳಿಂದ ಇರ್ತಾನೆ ಅಂತ ಈ ರೀತಿಯಾಗಿ ಚಿಂತನೆಯನ್ನು ನಡೆಸಿ ಭೋಜನವನ್ನು ಮಾಡಬೇಕು ಈ ರದಕ್ಕೆ ಎಪ್ಪತ್ತು ಸಾವಿರ ಮಾರಮಣನ ರಸಕ್ಕೆ ಈ ರೀತ ಎಪ್ಪತ್ತು ಅಂದರೆ ಎಪ್ಪತ್ತೆರಡು ಸಾವಿರ ಪರಮಾತ್ಮನ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಭಗವಂತನ ರಸಕ್ಕೆ ರೂಪವನ್ನು ಈ ರೀತಿಯಾಗಿ ಚಿಂತನೆ ಮಾಡಬೇಕು ಆರು ರಸಗಳು ಇಂಟು ಸಾತ್ವಿಕಾದಿ ಮೂರು ಗುಣಗಳು ಹದಿನೆಂಟಾಯಿತು ಅದಕ್ಕೆ ಸುರುಚಿ ರುಚಿರ ಸುಗಂಧ ಶುಚಿ ಅಂಥೇಳಿ ನಾಲ್ಕರಿಂದ ಮತ್ತೆ ಗುಣಿಸ್ಬೇಕು ಅದಾದ ಮೇಲೆ ಎಪ್ಪತ್ತೆರಡು ಬಂತು ಅದಕ್ಕೆ ವಿಶ್ವಾದಿ ಸಾವಿರ ರೂಪಗಳಿಂದ ಗುಣಿಸಿದಾಗ ಎಪ್ಪತ್ತೆರಡು ಈಗ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಭಗವಂತ ರಸರೂಪನಾಗಿ ಆ ಪದಾರ್ಥಗಳ ದ್ರವರೂಪದಿಂದ ಆ ಭಗವಂತ ಇದ್ದು ಆಯಾ ನಾಡಿಗತ ಭಾಗಗಳಿಗೆ ಎಷ್ಟೆಷ್ಟು ವಿತರಣೆ ಆಗಬೇಕೋ ಅದನ್ನು ಭಗವಂತ ಮಾಡಿಸ್ತಾನೆ ಎಪ್ಪತ್ತೆರಡು ನಾಡಿಗಳಲ್ಲಿ ಅನ್ನ ರಸ ಹರಿತಾಯಿದ್ದಂಗೆ ಜೀವನಿಗೆ ಚೈತನ್ಯ ಅನ್ನೋದು ಬರ್ತಾ ಇದೆ ಆ ಮೂಲಕ ಭಗವಂತ ಶರೀರವನ್ನು ಕಾಪಾಡ್ತಾನೆ ಹೀಗೆ ಭಗವಂತ ಆ ಜಡಭೂತವಾಗಿರ್ತಕ್ಕಂಥ ರಸದಲ್ಲಿದ್ದರೂ ಕೂಡ ತಾನು ಚಿನ್ನಮಯನಾಗೆ ಇರ್ತಾನೆ ಅನ್ನೋದನ್ನು ತಿಳಿಸ್ತಾರೆ ಈ ರೀತಿಯಾಗಿರ್ತಕ್ಕಂಥ ಅನುಸಂಧಾನವನ್ನು ಭೋಗ್ತರು ಊಟ ಮಾಡತಕ್ಕಂಥವನು ಅಥವಾ ಭೋಜನ ಮಾಡಿಸ್ತಕ್ಕಂಥವನು ಕೊಡುತ್ತ ಉಣುತ ಸುಖಿಸುತ್ತಿರು ಅಂತ ಮುಂದೆ ತಿಳಿಸ್ತಾರೆ ಆ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಎಲ್ಲಿ ಚಿಂತನೆ ಮಾಡಬೇಕು ಅಂದರೆ ಭೋಜ್ಯ ಸುಪದಾರ್ಥದಿ ಇದ್ದರು ಪದಾರ್ಥದಿ ಅಂತ ಹೇಳಲಿಲ್ಲ ಭೋಜ್ಯ ಸುಪದಾರ್ಥದಿ ಅಂದರೆ ವಿಹಿತವಾಗಿರ್ತಕ್ಕಂಥ ಪದಾರ್ಥದಲ್ಲಿ ಭಗವದ್ ರೂಪಗಳನ್ನು ತಿಳ್ಕೊಂಡ್ರೆ ಮಾತ್ರ ಅದು ಉಪಾಸನೆ ಅಂತ ಕರೆಸಿಕೊಳ್ಳುತ್ತೆ ನಿಷಿದ್ಧವಾಗಿರ್ತಕ್ಕಂಥ ಕೆಟ್ಟ ಅನ್ನದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಉಪಾಸನೆ ಅನ್ನೋದು ಸರ್ವತಃ ಕೂಡೋದಿಲ್ಲ ಆದ್ದರಿಂದ ಸೂ ಪದಾರ್ಥದೇ ಅಂತ ದಾಸು ಪ್ರಯೋಗ ಮಾಡಿರುವಂಥದ್ದು ಈ ಅನ್ನ ರಸ ನಮ್ಮ ಶರೀರದ ಎಪ್ಪತ್ತೆರಡು ನಾಡಿಗಳಲ್ಲಿ ಹರಿಲಿ ಅಲ್ಲಿ ಎಪ್ಪತ್ತೆರಡು ರೂಪಗಳಿಂದ ಭಗವಂತನೇ ಇದ್ದು ಶರೀರ ಧಾರಣೆಯನ್ನು ನಮಗೆ ಮಾಡಿ ಸಾಧನೆಗೆ ಬೇಕಾಗಿರ್ತಕ್ಕಂಥ ಬಲ ಜ್ಞಾನ ಆನಂದ ಇತ್ಯಾದಿ ಎಲ್ಲವನ್ನು ಕೂಡ ಭಗವಂತ ಅನುಗ್ರಹ ಮಾಡಿ ಅಂತ ಚಿಂತನೆಯನ್ನು ಮಾಡಿ ಈ ಭೋಜನ ಪ್ರಕ್ರಿಯೆಯನ್ನು ಮಾಡಬೇಕು ಈ ರೀತಿಯಾಗಿರ್ತಕ್ಕಂಥ ಅನುಸಂಧಾನ ಮಾಡಿದರೆ ಅದೇ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಯಜ್ಞ ಅಂತ ಕನಸ್ಕೊತಾ ಇದೆ ಈ ಪರಿಯ ಲರಿ ತುಂಬನಾರ ನಿತ್ಯೋಪವಾಸಿ ನಿತ್ಯ ಉಪವಾಸ ಮಾಡಿರ್ತಕ್ಕಂಥ ಫಲ ನಿರಾಮಯ ಅವನಿಗೆ ಇರ್ತಕ್ಕಂಥ ಎಲ್ಲ ರೋಗಗಳ ಪರಿಹಾರ ಕೊನೆಗೆ ಸಂಸಾರನ ರೋಗವನ್ನು ಕೂಡ ಪರಿಹಾರ ಮಾಡ್ತಕ್ಕಂಥವನು ಭಗವಂತ ನಿಷ್ಪಾಪಿ ಅವನಿ ಬಂದಿರತಕ್ಕಂಥ ಎಲ್ಲಾ ಪಾಪಗಳು ಕೂಡ ಪರಿಹಾರ ಆಗ್ತಾಯಿದೆ ನಿತ್ಯ ಮಹತ್ಸು ಯಜ್ಞಗಳನ್ನು ಆಚರಿಸಿದ ಫಲ ಅಶ್ವಮೇಧಾದಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಯಜ್ಞಗಳನ್ನು ಆಚರಣೆ ಮಾಡಿದರೆ ಏನೋ ಫಲ ಬರ್ತಾಯಿದೆಯೋ ಅಂಥ ಫಲ ಇಂಥ ಉತ್ತಮವಾಗಿರ್ತಕ್ಕಂಥ ಭೋಜನ ವಿಹಿತ ಪದಾರ್ಥಗಳಲ್ಲಿ ಅನುಸಂಧಾನಪೂರ್ವಕ ಅದನ್ನು ಸೇವನೆ ಮಾಡಿದರೆ ಈ ರೀತಿಯಾಗಿರ್ತಕ್ಕಂಥ ಉತ್ಕೃಷ್ಟ ಫಲ ಅನ್ನೋದು ಬರ್ತಾ ಇದೆ ನಿತ್ಯ ಉಪವಾಸ ಮಾಡಿದ ಫಲ ನಿಷ್ಪಾಪಿ ಎಲ್ಲ ಪಾಪ ದೂರ ಆಯಿತು ನಿರಾಮಯ ರೋಗದಿಂದ ಬಿಡುಗಡೆ ಆಯಿತು ಕೊನೆಗೆ ಸಂಸಾರ ಜನನ ಮರಣರೂಪವಾದ ಸಂಸಾರದಿಂದನೇ ಬಿಡುಗಡೆ ಸುವಯಜ್ಞಗಳ ಆಚರಿಸಿದ ಫಲ ಶ್ರೇಷ್ಠವಾಗಿರ್ತಕ್ಕಂಥ ಯಜ್ಞಾದಿಗಳನ್ನು ಮಾಡಿದ ಫಲ ಇಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಫಲವು ಈ ಭೋಜನದಲ್ಲಿ ಇಷ್ಟೆಲ್ಲ ಅನುಸಂಧಾನ ಮಾಡಿದ್ರೆ ಸಿಗ್ತಾಯಿದೆ ಆ ರೀತಿಯಾಗಿ ಅನುಸಂಧಾನವನ್ನು ಮಾಡಿ ಭೋಜನವನ್ನು ಮಾಡಬೇಕು ಅಂತ ದಾಸರಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾರೆ ಶ್ರೀಕೃಷ್ಣ ಅರ್ಪಣ